ವೀತಭಯ ವಿಜ್ಞಾನದಾಯಕ ಭೂತ ಭವ್ಯ ಭವತ್ಪ್ರಭು ಕಳಹರಾತಿ ಖಗವರವಹನ ಕಮಲಾಕಾಂತ ನಿಶ್ಚಿಂತ ಮಾತರಿಶ್ವಪ್ರಿಯ ಪುರಾತನ ಪೂತನ ಪ್ರಾಣಾಪಹಾರಿ ವಿಧಾತೃಜನಕ ವಿಪಶ್ಚಿತರ ಪ್ರಿಯ ಸಲಹು ಸಲಹೆಮ್ಮ ಪರಮಾತ್ಮ ವಿಪಶ್ಚಿತರ ಸಲಹು ನೀನು ನಮ್ಮನ್ನು ರಕ್ಷಣೆ ಮಾಡು ಯಾಕೆ ಅಂದರೆ ನೀನು ವೀತ ಭಯ ವಿಜ್ಞಾನದಾಯಕ ವಿಶೇಷ ಜ್ಞಾನವನ್ನು ಕೊಡ್ತೀಯ ಭೂತ ಭವ್ಯ ಭವತ್ ಪ್ರಭು ಹಿಂದೆ ಮುಂದೆ ಮತ್ತು ಈಗಿನ ಅಂದರೆ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲಕ್ಕೂ ನೀನೇ ಪ್ರಭು ಒಡೆಯನಾಗಿದ್ದೀಯಾ ಕಳಾರಾತಿ ದುಷ್ಟರಿಗೆ ಶತ್ರು ಆಗಿದೆಯಾ ಖಳ ಆರಾತಿ ಕಳಾರಾತಿ ಅಂದರೆ ದುಷ್ಟರಿಗೆ ಶತ್ರು ಆಗಿದೆಯಾ ಖಗವರ ವಾಹನ ಗರುಡ ವಾಹನನಾಗಿದೆಯಾ ಕಮಲಾಕಾಂತ ನಿಶ್ಚಿಂತ ಲಕ್ಷ್ಮೀಪತಿ ಆಗಿದೆಯಾ ಚಿಂತ ಮಾತ ರಿಶ್ವಪ್ರಿಯ ವಾಯುದೇವರಿಗೆ ಪ್ರೀತ್ಯಾಸ್ಪದನಾದವನು ಪುರಾತನ ಪುರಾತನಾದವೀನು ಅನಾದಿಕಾಲದಿಂದನು ಕಾಲದಿಂದನೂ ಶಶ್ವದೇಕ ಪ್ರಕಾರವಾಗಿ ಇದೆಯಾ ಪೂತನ ಪ್ರಾಣಾಪಹಾರಿ ಪೂತನೇ ಪ್ರಾಣ ತೆಗೆದವನು ಬಿಧಾತೃಜನಕ ಅಂದರೆ ಬ್ರಹ್ಮನ ಸೃಷ್ಟಿಕರ್ತ ಅವನನ್ನು ಸೃಷ್ಟಿ ಮಾಡಿದವನೀನೇ ಬಿಧಾತೃಜನಕ ವಿಪಸ್ಥಿತ ಪ್ರಿಯ ಸಲಹು ಸಲಹೆಮ್ಮ ನಮ್ಮನ್ನು ರಕ್ಷಣೆ ಮಾಡು ಕಾಪಾಡು ಭಗವಂತನ ಮಹಿಮೆಗಳನ್ನು ಅನೇಕ ವಿಶೇಷಣಗಳಿಂದ ಸ್ತೋತ್ರ ಮಾಡಿದ್ದಾರೆ ಭಗವಂತಗೆ ಯಾವತ್ತೂ ಯಾರ ಭಯವೂ ಇಲ್ಲ ಅವನನ್ನು ಸ್ಮರಣೆ ಮಾಡಿದವರಿಗೆ ಭಯ ಇಲ್ಲ ಅಂದಮೇಲೆ ಭಗವಂತನಿಗೆ ಭಯ ಇರೋದಕ್ಕೆ ಶಕ್ಯವೇ ಇಲ್ಲ ಅವನ ಭಯದಿಂದಲೇ ಜಗತ್ತೆಲ್ಲವೂ ಕೂಡ ಪ್ರವರ್ತನೆಯನ್ನು ಮಾಡ್ತಾ ಇದೆ ವಿಜ್ಞಾನ ಅಂದರೆ ವಿಶೇಷ ಜ್ಞಾನ ಅಪರೋಕ್ಷ ಜ್ಞಾನ ಮೊದಲಾಗಿರ್ತಕ್ಕಂಥ ಅನೇಕ ಅರ್ಥಗಳನ್ನು ತಿಳಿಸ್ತಾರೆ ಅದೆಲ್ಲವನ್ನು ಕೂಡ ಸರ್ವತಂತ್ರ ಸ್ವತಂತ್ರತ್ವೆಯನ್ನು ಕೊಡ್ತಕ್ಕಂಥವನು ಪರಮಾತ್ಮನೇ ಭೂತ ಭವ್ಯ ಭಗವತ್ ಪ್ರಭುಹು ವಿಷ್ಣು ಸಹಸ್ರನಾಮದ ಒಂದು ಶಬ್ದ ಯದ್ಭೂತಂ ಹೆಚ್ಚ ಭವ್ಯಂ ಪುರುಷ ಸೂಕ್ತ ಅರ್ಥವು ಕೂಡ ಇದನ್ನೇ ಹೇಳ್ತಾ ಇದೆ ಕಳಾರಾತಿ ಅಂದರೆ ಕಳಾ ಆರಾತಿ ದುಷ್ಟರಿಗೆ ವೈರಿ ಅನ್ನೋ ಮೂಲಕ ದುಷ್ಟರಿಗೆ ಭಗವಂತ ಒಲಿಯೋದಿಲ್ಲ ಅನ್ನೋದನ್ನು ತಿಳಿಸ್ತಾರೆ ಖಗವರ ವಾಹನ ಅಂದರೆ ಗರುಡ ವಾಹನ ಗಗನದಲ್ಲಿ ಸಂಚಾರ ಮಾಡುವಂಥ ಗರುಡದೇವನೇ ತುರಗ ಅಂತ ಪುರಂದರದಾಸರು ಈ ಪರಿಯ ಸೊಬಗೈ ನಾವ ದೇವರಲಿ ಕಾಣೆ ಅನ್ನುವ ಕೃತಿಯಲ್ಲಿ ಹೇಳ್ತಾರೆ ಗಗನದಲ್ಲಿ ಸಂಚರಿಪ ಗರುಡ ದೇವನೆ ತುರಗ ವಿಪಶ್ಚಿಟ ಪ್ರಿಯ ಜ್ಞಾನಿತ್ವಾತ್ಮೈವ ಮೇ ಮತಂ ಜ್ಞಾನೀಪ್ರಿಯತಮಃ ಇತ್ಯಾದಿ ಎಲ್ಲ ಭಗವಂತ ಜ್ಞಾನಿಗಳು ಅಂದರೆ ನನಗೆ ಅತ್ಯಂತ ಪ್ರೀತ್ಯಾಸ್ಪದರಾದವರು ಅಂತ ತಿಳಿಸ್ತಾನೆ ಅದನ್ನು ಹೇಳ್ತಾರೆ ನಿಶ್ಚಿಂತ ಚಿಂತೆ ಬದಲಾಗಿರ್ತಕ್ಕಂಥ ಸಕಲ ದೋಷರಹಿತನಾದವನು ಮಾತರಿಶ್ವಪ್ರಿಯ ಅಂದರೆ ವಾಯುದೇವರಿಗೆ ಅತ್ಯಂತ ಪ್ರೀತ್ಯಾಸ್ಪದನಾದವನು ಪರಮಾತ್ಮ ನಿಶ್ಚಿಂತ ಅನ್ನೋ ಶಬ್ದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಮೊದಲಾಗಿರ್ತಕ್ಕಂಥ ದೋಷ ಇಲ್ಲ ಅನ್ನೋದನ್ನು ತತ್ವಪ್ರಕಾಶಕದಲ್ಲಿ ಟಿ ಕಾಕೃತ್ಪಾದರು ಚಿಂತ ಸಂತಾಪಲೆ ದೋಷಾತಿ ದೂರಂ ಅಂತ ತಿಳಿಸ್ತಾರೆ ಹೀಗೆ ಪರಮಾತ್ಮ ದೋಷ ದೂರ ಗುಣ ಪರಿಪೂರ್ಣನಾದವನು ಅಂತ ಅನೇಕ ವಿಶೇಷಣಗಳಿಂದ ಅವನನ್ನು ಸ್ತೋತ್ರ ಮಾಡಿ ಸಲಹು ಸಲಹೆಮ್ಮ ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆಯನ್ನು ಮಾಡ್ತಾರೆ